ಹರಿಕತಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದೇ ಕೇಳುವುದು ಪರಮಾತ್ಮ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ಜೀವರಿಗೆ ಅನ್ನೋದನ್ನು ದೀಪದ ದುಷ್ಟಾಂತದಿಂದ ಇಲ್ಲಿ ತಿಳಿಸ್ತಾರೆ ತಿಲಜವರ್ತಿಗಳನ್ನು ಸರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದ ಕತ್ತಲೆಯ ಬಂಧಿಸಿ ತದ್ಗತಾರ್ಥವ ತೋರುವಂತೆ ಜಲರು ಹೇ ಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದುಕೊಳಗುತ್ತ ತೋರುವನು ಗುಣ ರೂಪಕ್ರಿಯೆಗಳನ್ನು ಎಣ್ಣೆ ಬತ್ತಿ ಇದಕ್ಕೆ ಅನುಗುಣವಾಗಿ ದೀಪಗಳು ಪ್ರಜ್ವಾಲನೆಗೊಂಡು ಮನೆಯಲ್ಲಿರ್ತಕ್ಕಂಥ ಕತ್ತಲೆಯನ್ನು ಅಂಧಕಾರವನ್ನು ಕಳೆದು ಅಲ್ಲಿರ್ತಕ್ಕಂಥ ವಸ್ತುಗಳ ಸ್ಪಷ್ಟವಾಗಿರ್ತಕ್ಕಂಥ ದರ್ಶನ ಆಗುವಾಗ ಹೇಗೆ ಮಾಡ್ತಾರೋ ಮಾಡುತ್ತೋ ಅದೇ ರೀತಿಯಾಗಿ ಭಗವಂತ ತನ್ನ ಭಕ್ತರ ಭಕ್ತಿ ಜ್ಞಾನ ಕರ್ಮಗಳಿಗೆ ಒಲಿದು ಅನುಗ್ರಹ ಮಾಡಿ ಮನದಲ್ಲಿ ತನ್ನ ಬಿಂಬರೂಪವನ್ನು ತೋರಿಸ್ತಾನೆ ಗುಣಕ್ರಿಯೆಗಳನ್ನು ರೂಪಗಳನ್ನು ತೋರಿಸ್ತಾನೆ ಭಗವಂತ ಅಂತ ತಿಲಜ ವರ್ತಿಗಳನುಸರಿಸಿ ತಿಲ ಅಂದರೆ ತೈಲ ಎಳ್ಳು ಎಳ್ಳಿನಿಂದ ಜ ಹುಟ್ಟಿರ್ತಕ್ಕಂಥದ್ದು ತೈಲ ತಿಲಜ ಅಂತೇಳಿ ವರ್ತಿ ಅಂತ ಹೇಳಿದ್ರೆ ಭತ್ತಿ ಅಂತ ಬತ್ತಿ ಮತ್ತು ಎಣ್ಣೆ ಇದಕ್ಕೆ ಅನುಗುಣವಾಗಿ ದೀಪ ಅನ್ನೋದು ಉರಿಯತ್ತೆ ದೊಡ್ಡ ದೀಪ ಬೇಕು ಅಂತಾದರೆ ದೊಡ್ಡ ಬತ್ತಿ ತುಂಬ ಎಣ್ಣೆ ಹಾಕಬೇಕು ಸಣ್ಣ ದೀಪ ಸಾಕು ಅಂತಾದರೆ ಸಣ್ಣ ಬತ್ತಿ ಸ್ವಲ್ಪ ಎಣ್ಣೆ ಮಾತ್ರ ಹಾಕಿದರೆ ಸಾಕು ಅದೇ ರೀತಿಯಾಗಿ ಪರಮಾತ್ಮ ಜ್ಞಾನದ ದೀಪ ಅನ್ನೋದು ಉಜ್ವಲವಾಗಿ ಬೆಳೆಬೇಕು ಅಂತಾದರೆ ಒಳ್ಳೆ ಜ್ಞಾನ ಕಾರ್ಯ ಮೊದಲಾಗಿರ್ತಕ್ಕಂಥ ಸತ್ಕರ್ಮ ಅನ್ನೋ ಬತ್ತಿಯನ್ನು ಸಂಪಾದನೆ ಮಾಡಬೇಕು ಸತ್ಕರ್ಮಗಳೇ ವರ್ತಿ ಅಥವಾ ಬತ್ತಿ ಭಕ್ತಿ ಅನ್ನೋದೇ ಎಣ್ಣೆ ಅಥವಾ ತುಪ್ಪ ಆ ದೀಪ ಉರಿಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಭಕ್ತಿಯನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಅದ್ದಿ ಆ ಜ್ಞಾನ ಅನ್ನೋ ದೀಪವನ್ನು ಬೆಳಗಿಸಬೇಕು ಆ ಬೆಳಕಿನಲ್ಲಿ ನಮ್ಮ ಹೃದಯ ಮಂದಿರದೊಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನ ದರ್ಶನವನ್ನು ಭಕ್ತನಾದವನು ಜೀವ ಮಾಡಬೇಕು ಬಿಂಬಮೂರ್ತಿ ಅಣೋರಣೀಯ ಅನ್ ಹೌದು ಮಹತ್ವ ಅವನ ಅಣುರೂಪ ದರ್ಶನ ಆಗಬೇಕು ಅಥವಾ ವಿರಾಟ್ ದರ್ಶನ ಆಗಬೇಕು ಅಂತಾದರೂ ದೊಡ್ಡ ಜ್ಞಾನ ಅನ್ನೋ ದೀಪನೇ ಬೇಕೇ ಹೊರತು ಬೇರೆ ಎಷ್ಟೋ ಹೈ ವೋಲ್ಟೇಜ್ ಬಲ್ಬ್ಗಳು ಇಟ್ಕೊಂಡ್ರೆ ಆ ಭಗವಂತನನ್ನು ನೋಡೋದು ಸಾಧ್ಯ ಇಲ್ಲ ಅದಕ್ಕೆ ತುಂಬ ಭಕ್ತಿ ತೈಲವನ್ನು ಒಳ್ಳೆ ಸತ್ಕರ್ಮಗಳ ಬತ್ತಿ ಇದನ್ನು ಸಿದ್ಧ ಮಾಡಿಟ್ಕೊಂಡ್ರೆ ಆ ಜ್ಞಾನದ ಬೆಳಕಲ್ಲಿ ಆ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಪರಮಾತ್ಮ ಒಲಿದು ಜ್ಞಾನದೀಪವನ್ನು ತಾನೇ ಹಚ್ಚಿ ಅದರ ಅನುಗ್ರಹ ಮಾಡಿ ತನ್ನ ದರ್ಶನವನ್ನು ತಾನೇ ಮಾಡಿಸ್ತಾನೆ ಭಗವಂತ ಮನೆಯಲ್ಲಿ ರಾತ್ರಿ ಕಾಲದಲ್ಲಿ ಕತ್ತಲೆ ಪರಿಹಾರಕ್ಕಾಗಿ ಎಣ್ಣೆ ದೀಪಗಳನ್ನು ಹಚ್ತಾ ಇದ್ವಿ ಒಂದು ಕಾಲದಲ್ಲಿ ಈಗ ವಿದ್ಯುತ್ ದೀಪಗಳು ಎಲೆಕ್ಟ್ರಿಸಿಟಿ ಎಲ್ಲ ಹಿಂದೆ ಆ ತೈಲ ದೀಪಗಳಿಂದನೇ ಆ ಕತ್ತಲೆಯ ನಾಶ ಅನ್ನೋದಾಗಬೇಕಾಗಿತ್ತು ಹಾಗೆ ಪರಮಾತ್ಮ ಆ ಬತ್ತಿ ಅನ್ನೋದು ಯಾವುದು ಅಂದರೆ ಸತ್ಕರ್ಮಗಳೇ ಬತ್ತಿ ಅಥವಾ ವರ್ತಿ ಎಣ್ಣೆ ಯಾವುದು ಅಂತ ಆದರೆ ಭಕ್ತಿ ಅದು ತಕ್ಕಂತೆ ದೀಪದ ಪ್ರಕಾಶ ಅನ್ನೋದು ಬರುತ್ತೋ ಹಾಗೆ ಪರಮಾತ್ಮ ಈ ಜ್ಞಾನ ದೀಪದಿಂದ ನಾವು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡಿ ಅವನನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀವೋ ಹಾಗೆ ಭಗವಂತ ಆಯಾ ಜೀವನ ಸ್ವರೂಪ ಯೋಗ್ಯತೆಯಂತೆ ನಮಗೆ ತನ್ನ ದರ್ಶನವನ್ನು ಕೊಡ್ತಾನೆ ಲೋಕದಲ್ಲಿ ಕಂಡಿದ್ದೀವಿ ದೀಪ ಹಚ್ಚಿದ ತಕ್ಷಣ ಬೆಳಕಿನ ಪ್ರಕಾಶದ ಕಿರಣಗಳು ಎಲ್ಲ ಕಡೆ ವ್ಯಾಪ್ತವಾಗಿ ಹರಡುತ್ತೆ ಕತ್ತಲೆಯ ಪರಿಹಾರ ಅನ್ನೋದಾಗತ್ತೆ ಆಗ ದೀಪದ ಬೆಳಕಿನಲ್ಲಿ ಮನೆಯಲ್ಲಿರ್ತಕ್ಕಂಥ ಸಮಸ್ತ ಪದಾರ್ಥಗಳು ಕೂಡ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ನಮಗೆ ಕಣ್ಣಿಗೆ ಸ್ಪಟವಾಗಿ ಕಾಣತ್ತೆ ಆದ್ದರಿಂದ ಆ ಪದಾರ್ಥಗಳ ಗೋಚರ ಜ್ಞಾನ ಆಗಬೇಕು ಅಂತಾದರೆ ಕತ್ತಲನ್ನು ಪರಿಹಾರ ಮಾಡತಕ್ಕಂಥ ದೀಪದ ಬೆಳಕನ್ನು ಅವಲಂಬನೆ ಮಾಡ್ತೀವಿ ಅದೇ ರೀತಿಯಾಗಿ ಅಂತಹ ದೀಪದ ಪ್ರಕಾಶ ಎಣ್ಣೆ ಮತ್ತು ಬತ್ತಿಗಳಿಗೆ ಅನುಸಾರವಾಗಿ ಇರುತ್ತೆ ಹಾಗೆ ಪರಮಾತ್ಮ ತನ್ನ ರೂಪದ ದರ್ಶನವನ್ನು ಕೊಡಬೇಕು ಅಂತಾದರೆ ಜ್ಞಾನ ಅನ್ನೋ ದೀಪವನ್ನು ಭಕ್ತರು ಹಚ್ಚಲಿ ಅಂತ ಅಪೇಕ್ಷೆ ಅದು ತನಗಾಗಿ ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ಆ ದೀಪ ಬೆಳಗಬೇಕು ಅಂತಾದರೆ ಲೋಕದಲ್ಲಿ ಎಣ್ಣೆ ಮತ್ತು ಬತ್ತಿ ಹೇಗಬೇಕು ಮತ್ತು ಆ ಎಣ್ಣೆ ಮತ್ತು ಬತ್ತಿಯನ್ನು ಇಟ್ಟು ದೀಪ ಹಚ್ಚಲಿಕ್ಕೆ ಒಂದು ಹಣತೆ ನೀಲಾಂಜನ ಇತ್ಯಾದಿ ಹೇಗಬೇಕು ಹಾಗೆ ಜೀವರಿಗೆ ಈ ಸ್ಥೂಲ ಶರೀರವನ್ನು ಕೊಟ್ಟು ಅಲ್ಲಿ ಸತ್ಕರ್ಮಗಳು ಅನ್ನೋ ತೈಲವನ್ನು ಕೊಟ್ಟು ಸತ್ಕರ್ಮಗಳು ಅನ್ನೋದು ಬತ್ತಿ ತೈಲ ಯಾವುದು ಅಂತ ಅಂದರೆ ಭಕ್ತಿ ನಿರ್ವಾಜವಾದ ನಿರಪೇಕ್ಷವಾಗಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಿದರೆ ಜಲರು ಹೇ ಕ್ಷಣ ತನ್ನವರ ಮನದೊಳಗೆ ತೋರುವ ಪರಮಾತ್ಮನವಗೆ ನಮಗೆ ಗೋಚರನಾಗ್ತಾನೆ ದೀಪಗಳೇನು ಮಾಡ್ತವೆ ಆಲಯದ ಕತ್ತಲೆಯ ಭಂಗಿಸಿ ದೀಪ ಕತ್ತಲು ಮನೆ ಪ್ರವೇಶ ಮಾಡಿದ್ರೆ ಮನೆಯ ಕತ್ತಲನ್ನೆಲ್ಲ ಭಂಗಿಸೋದು ನಾಶ ಮಾಡೋದು ಅಂತ ಅರ್ಥ ಎಲ್ಲಿ ದೀಪದ ಬೆಳಕು ಬಂತೋ ಸೂರ್ಯನ ಬೆಳಕು ಬಂತೋ ಅಲ್ಲಿ ಕತ್ತಲೇ ಇರೋದಕ್ಕೆ ಸಾಧ್ಯ ಇಲ್ಲ ಓಡಿಸೋಗ ಓಡಿಸಿಬಿಡತ್ತೆ ಅದೇ ರೀತಿಯಾಗಿ ಬೆಳಕಿನ ಅಭಾವನೇ ಕತ್ತಲು ಆದ್ದರಿಂದ ಅದನ ಮುರಿಯೋದಾಗಲಿ ಓಡಿಸೋದಾಗಲಿ ಸಾಧ್ಯವ ಅಂತ ಕೇಳಿದ್ರೆ ಹರಿವಂಶದಲ್ಲಿ ಪ್ರಶ್ನೆ ಉತ್ತರವನ್ನು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ದಿವ್ಯರಥವನ್ನು ಅಂದಂತಮಸ್ಸಿನ ಮಾರ್ಗವಾಗಿ ಅನಂತಾಸನಕ್ಕೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಕೆಸರಿನಂತೆ ಗಟ್ಟಿಯಾಗಿರ್ತಕ್ಕಂಥ ತಮಸ್ಸನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿ ಕಡಿದು ಹಾಕಿ ದಾರಿಯನ್ನು ಹದ ಮಾಡಿಕೊಂಡ ಅಂತ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕತ್ತಲು ಅನ್ನೋದು ತಮಸ್ಸು ಅದನ್ನು ಕಡಿಲಿಕೆ ಮುರಿಲಿಕ್ಕೆ ಅಥವಾ ದೂರ ಓಡಿಸ್ಲಿಕ್ಕೆ ಆಗದೇ ಇದ್ದರೂ ಭಂಗಿಸಬಹುದು ಅಂದರೆ ನಾಶ ಮಾಡಲಿಕ್ಕೆ ಸಾಧ್ಯ ದೀಪ ಬೆಳೆದಾಗ ಆ ಕತ್ತಲು ತಾನೇ ತಾನಾಗಿ ಪರಿಹಾರ ಆಗತ್ತೆ ಯಾವಾಗ ಪ್ರಕಾಶ ಅನ್ನೋದಾಗತ್ತೋ ಆವಾಗ ಅಲ್ಲಿರ್ತಕ್ಕಂಥ ಕತ್ತದಾರ್ಥವಾ ತೋರು ಹೊಂದದಲ್ಲಿ ಅಲ್ಲಿರ್ತಕ್ಕಂಥ ಪದಾರ್ಥಗಳ ರೂಪ ದರ್ಶನ ಅನ್ನೋದು ಜೀವರಿಗೆ ಆಗ್ತಾ ಹೀಗೆ ಪರಮಾತ್ಮ ತದ್ಗತ ಅಥವಾ ತೋರು ಬಂದದಲ್ಲಿ ಆಲೆಯದೊಳಗಿರ್ತಕ್ಕಂಥ ಪದಾರ್ಥಗಳನ್ನು ಹೇಗೆ ದೀಪ ತೋರಿಸ್ತಾ ಇದೆಯೋ ಹಾಗೆ ಹೃದಯದೊಳಗಿರ್ತಕ್ಕಂಥ ಬಿಂಬರೂಪೆ ಪರಮಾತ್ಮ ತನ್ನ ದರ್ಶನವನ್ನು ಜೀವರಿಗೆ ಕೊಡ್ತಾನೆ ಬಿಂಬಮ ಮೂರ್ತಿ ಅನ್ನೋ ಸಂಪತ್ತನ್ನು ಜ್ಞಾನ ಮೂಲಕವೇ ನೋಡಬೇಕೇ ಹೊರತು ಅನ್ಯ ಮಾರ್ಗ ಅನ್ನೋದಿಲ್ಲ ಜ್ಞಾನದೀಪವನ್ನು ನಿಮಿತ್ತ ಮಾಡಿ ಬಿಂಬರೂಪಿ ಪರಮಾತ್ಮ ತಾನೇ ತನ್ನ ಗುಣ ರೂಪ ಕ್ರಿಯೆ ಅವತಾರಗಳ ದರ್ಶನ ಎಲ್ಲವನ್ನು ಕೂಡ ಆ ಭಕ್ತನಿಗೆ ಮಾಡಿಸ್ತಾನೆ ಜಲರ ಶೇಕ್ಷಣ ತನ್ನವರ ಮನದೊಳಗೆ ಒಲಿದು ಕೊಳೆಗುತ್ತಾ ಯಾವುದು ಕೊಲಿತಾನೆ ಅಂದರೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಕೊಳೆಯುತ್ತ ಕಮಲದಂಥ ಕಂಡುಳ್ಳ ಪರಮಾತ್ಮ ಎಲ್ಲೋ ಹೊರಗಡೆ ಇಲ್ಲ ನಮ್ಮ ಹೃದಯ ಕಮಲದೊಳಗೆ ಇದ್ದಾನೆ ಭಗವಂತ ಆ ಪರಮಾತ್ಮನನ್ನು ನೋಡಲಿಕ್ಕೆ ನಮಗೆ ಪರಮಾಚಾದಿಕ ಅನ್ನೋ ಒಂದು ಕತ್ಲು ಅಜ್ಞಾನ ಅನ್ನೋ ಒಂದು ಕತ್ತಲ ರೂಪದಲ್ಲಿದೆ ಅದು ಮನಸ್ಸಿನಲ್ಲೇ ವ್ಯಾಪ್ತವಾಗಿರೋದರಿಂದ ನಮ್ಮ ಒಳಗೆ ಇರತಕ್ಕಂಥ ಪರಮಾತ್ಮನ ದರ್ಶನವನ್ನು ನಾವೇ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಂದು ಮಾತ್ರಕ್ಕೆ ನಮಗೆ ಕಾಣಿಸ್ತಿಲ್ಲ ಆದ್ದರಿಂದ ಅವನಿಲ್ಲ ಅಂತ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರಕ್ಕೆ ಬರಬಾರದು ತನ್ನವರ ಮನದೊಳಗೆ ಭಗವಂತ ಸದಾ ಇದ್ದೇ ಇದ್ದಾನೆ ಜ್ಞಾನ ಬೆಳಕಿಗೆ ಅವನು ಕಾದಿದ್ದಾನೆ ಯಾವಾಗ ಬೆಳಕು ದೀಪ ಹಚ್ತೀರೋ ಆವಾಗ ನನ್ನ ದರ್ಶನವನ್ನು ನಿಮಗೆ ಕೊಡ್ತೀನಿ ಅಂತ ಭಗವಂತನ ಸಂಕಲ್ಪ ಜ್ಞಾನದೀಪ ಬೆಳಕ್ತು ಅಂತಾದರೆ ಅದಕ್ಕೆ ಒಲಿದು ಪರಮಾಚಾದಿಕ ಅನ್ನೋ ಆವರ್ಕವನ್ನು ತಾನೇ ಸರಿಸಿ ಭಕ್ತರಿಗೆ ತನಗೆ ಜ್ಞಾನವನ್ನು ಕೊಡ್ತಾನೆ ದರ್ಶನವನ್ನು ಕೊಡ್ತಾನೆ ಭಗವಂತ ಜೀವನಿಗೆ ಎರಡು ಪರದೆಗಳಂತೆ ಜೀವಾಚ್ಛಾರಿಕ ಮತ್ತು ಪರಮಾಚ್ಛಾರಿಕ ಅಂತ ಎರಡು ಆವರ್ತಗಳಿದೆ ಲಿಂಗ ಶರೀರ ಮತ್ತು ಅನಿರುದ್ಧ ಶರೀರಗಳ ನಡುವೆ ಇದು ಇದೆ ಜೀವಾಚ್ಛಾಧಿಕ ಅಂದರೆ ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನಾದಿಗುಣಗಳನ್ನು ಆಚ್ಛಾದನೆ ಮಾಡ್ತಾ ಇದೆ ಪರಮಾಚ್ಛಾದಿಕ ಅಂದರೆ ಜೀವನಿಗೆ ಪರಮಾತ್ಮನ ಜ್ಞಾನ ಬಾರದೆ ಇದ್ದಂಗೆ ತಡೆಯುವಂಥದ್ದು ಭಗವಂತ ಜೀವಾಚ್ಛಾಧಿಕವನ್ನು ನಾಶ ಮಾಡ್ತಾನೆ ಪರಮಾಚ್ಛಾದಿಕವನ್ನು ದೂರ ಸರಿಸ್ತಾನೆ ಭಾಗವತ ತಾತ್ಪರ್ಯದಲ್ಲಿ ಮಹಾತತ್ವ ವಿವೇಕದ ವಚನವನ್ನು ಕೋಟ್ ಮಾಡಿ ಶ್ರೀಮದ್ ಆಚಾರ್ಯಲ್ಲೇ ತಿಳಿಸ್ತಾರೆ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾಳೆ ಜೀವನಿಗೆ ಪ್ರತಿಬಂಧಕ ಆಗಿರ್ತಕ್ಕಂಥ ಈ ಜೀವಾಚ್ಛಾರಿಕ ಮತ್ತು ಪರಮಾಚ್ಛಾದಕನ ಎರಡು ಆವರಣಗಳನ್ನು ದೂರ ತರಿಸಿ ನೀನು ಅವನಿಗೆ ನಿನ್ನ ದರ್ಶನವನ್ನು ಕೊಡುವಂಥ ಜೀವರ ಪರವಾಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ ಎಂಥ ಕಾರರುಣ್ಯ ಲಕ್ಷ್ಮೀದೇವಿ ಜೀವಾಚ್ಛಾರಿಕಕ್ಕೆ ಒಬ್ಬ ತಮೋಯೋಗ್ಯ ಸ್ತ್ರೀ ಅಭಿಮಾನಿ ಅವಳನ್ನು ಸಂಹಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾಳೆ ಪರಮಾಚಾರಿಕಕ್ಕೆ ಒಬ್ಬ ದುಷ್ಟ ಸ್ತ್ರೀ ಅಭಿಮಾನಿ ಆದರೆ ಅವಳು ತಮೋಯೋಗ್ಯಳಲ್ಲ ಅದರಿಂದ ಅವಳನ್ನು ದೂರ ಸರಿಸು ಅಂತ ಪ್ರಾರ್ಥನೆ ಮಾಡ್ತಾಳೆ ಆಗ ಪರಮಾತ್ಮ ಎರಡು ಪರದೆಗಳನ್ನ ಆವರಕಗಳನ್ನು ಸರಸಿ ಜೀವರಿಗೆ ದರ್ಶನವನ್ನು ಕೊಡ್ತಾನೆ ಸರಿಸೋದಕ್ಕೆ ಮುಂಚೆ ಪರಮಾತ್ಮ ಲಕ್ಷ್ಮೀದೇವಿಯನ್ನ ಕುರಿತು ಪ್ರಶ್ನೆ ಕೇಳ್ತಾನೆ ಪುನಃ ಈ ಕರ್ಟನ್ ಸರಿಸ್ಲಿಕ್ಕೆ ಜೀವ ಏನು ಸಾಧನೆಯನ್ನು ಮಾಡ್ಕೊಂಡ್ಯಾನೆ ಅಂತ ಕೇಳಿದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಒಂದೇ ಉಪಾಯ ಭಕ್ತಿ ಜ್ಞಾನ ಸಹಿತವಾಗಿರ್ತಕ್ಕಂಥ ನಿಷ್ಕಾಮ ಕರ್ಮಾಚರಣೆಯನ್ನು ಜೀವ ಅವನ ಯೋಗ್ಯತಾನುಸಾರ ಮಾಡಿದ್ದಾನೆ ಆದ್ದರಿಂದ ನೀನು ನಿನ್ನ ದರ್ಶನವನ್ನು ಕೊಡುವಂಥ ಲಕ್ಷ್ಮೀದೇವಿ ಜೀವನ ಪರವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತನ್ನ ದರ್ಶನವನ್ನು ಕೊಡ್ತಾನೆ ಹೀಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಪೊಳಬತ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಪರಮಾತ್ಮನನ್ನು ಪರಂಜ್ಯೋತಿ ಸ್ವರೂಪ ಸ್ವಪ್ರಕಾಶತ್ವ ಇರೋನು ಅಂತೆಲ್ಲ ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ ಅಂತಹ ಪರಮಾತ್ಮನನ್ನ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಅವನನ್ನು ನೋಡಲಿಕ್ಕೆ ತೋರಿಸಲಿಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಇದೆಯಾ ದೀಪ ಬೆಳಗ್ಲಿಕ್ಕೆ ಅದಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಸಹಾಯ ದೀಪ ಬೆಳಗಬೇಕು ಅಂತಾದರೆ ಅದರಲ್ಲಿ ತೈಲ ಇರಬೇಕು ಬತ್ತಿ ಇರಬೇಕು ಸಮ ಪ್ರಮಾಣದಲ್ಲಿರಬೇಕು ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ಹಣತೆ ಅಂತ ಹೇಳ್ತೀವಲ್ಲ ಅದು ಸರಿಯಾಗಿರಬೇಕು ಸ್ವಲ್ಪ ಗಾಳಿನೂ ಇರಬೇಕು ದೀಪ ಉರಿಲಿಕ್ಕೆ ಅಂತ ಇಲ್ಲಿ ಪರಂಜೋತಿ ಸ್ವರೂಪನಾಗಿರ್ತಕ್ಕಂಥ ಭಗವಂತನ ದರ್ಶನ ಆಗಬೇಕು ಅಂತ ಆದರೆ ಮತ್ತೊಂದು ಜ್ಞಾನ ಅನ್ನ ದೀಪ ಇದರ ಅವಶ್ಯಕತೆ ಇದೆಯಾ ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ನೋಡೋದು ಇದು ಹಾಸ್ಯಾಸ್ಪದ ಅನಿಸುತ್ತೆ ಈ ರೀತಿಯಾಗಿ ಯಾಕೆ ಅಂತ ಕೇಳಿದ್ರೆ ಪರಮಾತ್ಮ ಪರಂಜ್ಯೋತಿ ಸ್ವರೂಪ ಹೌದು ಸೂತ್ರದಲ್ಲಿ ತಿಳಿಸ್ತಾರೆ ತದ್ ಅವ್ಯಕ್ತ ಮಾಹಿ ಒಂದು ಸೂತ್ರದಲ್ಲಿ ನಿರ್ಣಯ ಮಾಡ್ತಾರೆ ಅವನು ಸ್ವಭಾವತಃ ಅವ್ಯಕ್ತನಾಗಿದ್ದಾನೆ ತಾನು ಬಯಸಿದರೆ ಮಾತ್ರ ಪ್ರಕಟನಾಗಿ ಜೀವನಿಗೆ ತನ್ನ ದರ್ಶನವನ್ನು ಕೊಡ್ತಾನೆ ಯಮೈ ವೇಶ ಉಣತೆ ತೇನ ಲಭ್ಯ ಅಂತ ತಾನು ಯಾರ ಮೇಲೆ ಅನುಗ್ರಹವನ್ನು ಮಾಡ್ತೀನೋ ಅವರಿಗೆ ಅವನ ದರ್ಶನ ಆಗ್ತಾಯಿದೆ ಹೊರತು ನಾವು ಯಜಮಾನನ ಹತ್ರ ಡಿಮ್ಯಾಂಡ್ ಮಾಡಿ ಇಷ್ಟು ಕೆಲಸ ಕೂಲಿ ಅಂತ ಮಾತಾಡಿದ್ವಿ ಅದರಿಂದ ನೀವು ಅಂತ ಡಿಮ್ಯಾಂಡ್ ಮಾಡಿ ಪಡೆಯೋದು ಸಾಧ್ಯ ಇಲ್ಲವೋ ಹಾಗೆ ಪರಮಾತ್ಮನನ್ನು ವಿಹಿತ ಕರ್ಮಗಳ ಆಚರಣೆಯನ್ನು ಮಾಡಿದ್ದೀನಿ ನಿಷ್ಕಾಮ ಕರ್ಮಗಳ ತ್ಯಾಗವನ್ನು ಮಾಡಿದ್ದೀನಿ ಹೀಗೆ ಮಾಡಿದ್ರೆ ನೀವು ಮೋಕ್ಷ ಕೊಡ್ತೀನಿ ಅಂತಿದ್ದೆಲ್ಲ ಅದರಿಂದ ಕೊಡು ಅಂಥೇಳಿ ಡಿಮ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಮಯಮೇಶ ಋಣತೆ ತೇನ ಲಭ್ಯ ಅಂತ ಯಾರ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೋ ಅವರಿಗೆ ಮಾತ್ರ ಮೋಕ್ಷ ಅನ್ನೋದು ಪ್ರಾಪ್ತಿ ಅದಕ್ಕಾಗಿ ಜೀವನಾಗಿರ್ತಕ್ಕಂಥವನು ಸ್ವಭಾವತಃ ಅವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಿಯೇ ಅನುಗ್ರಹ ಪಡ್ಕೋಬೇಕೆ ಹೊರತು ಇಲ್ಲದೆ ಇದ್ರೆ ಇಲ್ಲ ಆದರಿಂದ ಪರಮಾತ್ಮ ಸ್ವಭಾವತಃ ಅವ್ಯಕ್ತನಾಗಿದ್ದವನು ಅವನು ಪರಂಜ್ಯೋತಿ ಆದರೂ ವಿಚಿತ್ರ ಜ್ಯೋತಿ ಬೇಕು ಅಂದರೆ ಕಾಣಿಸ್ಕೊತಾನೆ ಬೇಡ ಅಂದರೆ ಇಲ್ಲ ಅದು ಅವನೇ ಇಚ್ಛೆಯೇ ಭಕ್ತನಾದವನು ಅನುಗ್ರಹವನ್ನು ಸಂಪಾದನೆ ಮಾಡಿ ಅವನ ದರ್ಶನವನ್ನು ಪಡೆಯಬೇಕೆ ಹೊರತು ಆನ್ ಡಿಮ್ಯಾಂಡ್ ಅದು ಪಡೆಯೋದು ಸರ್ವತಾ ಸಾಧ್ಯ ಇಲ್ಲ ಪರಮಾತ್ಮ ಇಚ್ಛೆ ಮಾಡದಿದ್ದರೆ ಅವನನ್ನು ವ್ಯಕ್ತಗೊಳಿಸ್ಲಿಕ್ಕೆ ಪ್ರಪಂಚದಲ್ಲಿ ಇನ್ಯಾವ ಬೆಳಕು ದೀಪ ಇತ್ತು ವಸ್ತು ಯಾವುದೂ ಸಾಧ್ಯ ಇಲ್ಲ ಯಾವುದೇ ಶಕ್ತಿಯಿಂದ ಕೂಡ ಅದು ಅಸಾಧ್ಯ ಭಗವಂತ ಒಲಿಬೇಕು ಅವನನ್ನು ಒಲಿಸ್ಕೊಳ್ಳೋದು ಹೇಗೆ ಏನು ಕೊಟ್ಟರು ಒಲಿತಾನೆ ಭಗವಂತ ಅಂತ ಪ್ರಶ್ನೆ ಮಾಡಿದ್ರೆ ಅದಲ್ಲದೆ ಅವನಿಗೆ ನಮ್ಮದು ಅನ್ನೋದು ಏನೂ ಇಲ್ಲ ಕೊಡಲಿಕ್ಕೆ ವ್ಯಾಸೋಚ್ಚಿಷ್ಟ್ ಜಗತ್ ಸರ್ವಂ ಅಂತ ಜಗತ್ತಿನಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅವನದ್ದೇ ಶರೀರವನ್ನು ಮೊದಲು ಮಾಡಿ ಅಂದಮೇಲೆ ಅವನ ಅನುಗ್ರಹವನ್ನು ಸಂಪಾದನೆ ಮಾಡೋದು ಸಾ ಅಸಾಧ್ಯವ ಅಥವಾ ಒಲಿಸ್ಕೊಳ್ಳಿಕ್ಕಿನ್ನೇನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಭಕ್ತಿ ಜ್ಞಾನ ಕರ್ಮಗಳಿಗೆ ಒಲಿದು ಕೊಳೆಗೂತ ಸಮೀಚೀನವಾಗಿರ್ತಕ್ಕಂಥ ಭಕ್ತಿ ಸುಜ್ಞಾನ ಅಂದರೆ ಹರಿಸರವೋತ್ತಮತ್ವ ವಾಯುಜೀವೋತ್ತಮತ್ವ ಪಂಚಭೇದ ತಾರತಮ್ಯ ಜಗತ್ಸತ್ಯತ್ವ ಇತ್ಯಾದಿ ನಿಶ್ಚಯ ಜ್ಞಾನವನ್ನು ಪಡ್ಕೊಂಡು ಭಕ್ತಿದ ಭಗವಂತನನ್ನು ಸತ್ಕರ್ಮಗಳ ಮೂಲಕ ಆರಾಧನೆ ಮಾಡಿದ್ರೆ ಆವಾಗ ಒಲಿದು ಕೊಳೆಗೂತ ಪರಮಾತ್ಮ ಇಂತಹ ಭಕ್ತಿ ಜ್ಞಾನ ಕರ್ಮಗಳನ್ನು ಭಕ್ತಾ ಮಾಡಿ ಅವಾಗ ದರ್ಶನ ಕೊಡ್ತೀನಿ ಅಂತ ಕಾಯ್ತಾ ಇರ್ತಾನೆ ಪುರುಷಾರ್ಥನು ಜಲವ ಕೊಂಬಂತೆ ಅಂತ ಬಾಯಾರಿದವನು ನೀರಿಗಾಗಿ ಹೇಗೆ ಹಪಹಪ್ಪಿತನದಿಂದ ಕಾಯ್ತಾ ಇರ್ತಾನೋ ಹಾಗೆ ಭಗವಂತ ಭಕ್ತನಿಗೆ ದರ್ಶನವನ್ನು ಕೊಡಬೇಕು ಯಾವಾಗ ಇವನು ತನ್ನ ಸತ್ಕರ್ಮಾಚರಣೆಯನ್ನು ನಿಷ್ಕಾಮ ಕರ್ಮಾಚರಣೆಯನ್ನು ಮಾಡಿ ಸಮರ್ಪಣೆ ಮಾಡ್ತಾನೆ ಅಂತ ಕಾಯ್ತಾ ಇರ್ತಾನೆ ಆದ್ದರಿಂದ ಭಕ್ತಿಯನ್ನು ತೈಲದಿಂದ ಜ್ಞಾನದೀಪ ಉರಿಬೇಕು ಆ ಬತ್ತಿಗಳು ಹೇಗೆ ಅಂತ ಕೇಳಿದ್ರೆ ಸತ್ಕರ್ಮಗಳು ತ್ರಿಕರ್ಣಗಳಿಂದ ಮಾಡ್ತಕ್ಕಂಥ ಎಲ್ಲ ಸಾಧನಾನುಷ ಅನುಷ್ಠಾನ ರೂಪವಾಗಿರ್ತಕ್ಕಂಥ ನಿಷ್ಕಾಮ ಕರ್ಮಗಳೇ ಆಗಬೇಕು ಅಂತ ಕಾಯಿಕ ವಾಚಿಕ ಮಾನಸಿಕ ಅವೆಲ್ಲವೂ ಕೂಡ ವರ್ತಿಗಳು ಅಂದರೆ ಬತ್ತಿಗಳು ಅಂತ ಬತ್ತಿ ಉರಿದು ಸುಟ್ಟು ಹೋಗುತ್ತೆ ಎಣ್ಣೆ ಬತ್ತಿ ಖರ್ಚಾಗಿ ಹೋಗುತ್ತೆ ಆಮೇಲೆ ಜ್ಞಾನದೀಪವನ್ನು ಬೆಳಗ್ತಾವೆ ಹಾಗೇ ಕರ್ಮವೂ ಕೂಡ ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಸಪ್ತಾನಗಳಲ್ಲಿ ಒಂದಾದ ಪ್ರಾಣ ಅನುರೂಪವಾಗಿರ್ತಕ್ಕಂಥ ಅನ್ನ ಭಕ್ತಿಯು ಕೂಡ ಸಪ್ತಾನಗಳಲ್ಲಿ ಒಂದಾಗಿರ್ತಕ್ಕಂಥ ಮನಸು ಅನ್ನೋ ಅನ್ನ ಎರಡನ್ನೂ ಕೂಡ ಅಪ್ರಾಕೃತನಾಗಿರ್ತಕ್ಕಂಥ ಪರಮಾತ್ಮ ಜ್ಞಾನದೀಪ ಅಥವಾ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಅದಕ್ಕೆ ಒಲಿದು ಅದನ್ನು ಸ್ವೀಕಾರ ಮಾಡಿ ಹೊಳೆ ತನ್ನ ದರ್ಶನವನ್ನು ಭಕ್ತರಿಗೆ ಕೊಡ್ತಾನೆ ಜ್ಞಾನದೀಪವನ್ನು ಬೆಳಗಿಸ್ತಾನೆ ದೀಪದಂತೆ ತನ್ನನ್ನು ತಾನೇ ತೋರ್ಕೊತಾನೆ ದೀಪ ತಾನೇ ಕತ್ತಲನ್ನ ಓಡಿಸಿ ಮನೆಯನ್ನ ಬೆಳಗಿಸತ್ತೆ ಅದು ಅದರ ಸ್ವಭಾವ ಜ್ಞಾನದೀಪ ಮಾತ್ರ ಭಗವಂತ ಒಲಿದರೆ ಮಾತ್ರ ಅವನನ್ನು ತೋರಿಸತ್ತೆ ಇದು ಭಗವಂತನ ಲೀಲೆ ತಾನು ಬಯಸಿದಾಗ ತಾನೇ ನಮ್ಮಲ್ಲಿ ಭಕ್ತಿ ಜ್ಞಾನ ಕರ್ಮಗಳನ್ನು ಪ್ರಚೋದನೆ ಮಾಡಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ನಂತ ತನ್ನ ದರ್ಶನವನ್ನು ಕೊಡ್ತಾನೆ ಭಗವಂತ ತಾನೇ ಒಲಿತಾನೆ ತನ್ನನ್ನು ತೋರ್ತಾನೆ ಇದೇ ಅಪರೋಕ್ಷ ಜ್ಞಾನ ಅಂತ ಇದು ಪ್ರಾಪ್ತಿಯಾದರೆ ಮೋಕ್ಷ ಅನ್ನೋದು ನಿಶ್ಚಿತ ಹೀಗೆ ಭಗವಂತ ಎಲ್ಲರೊಳಗಿದ್ದು ತೋರುವನು ಗುಣರೂಪ ಕ್ರಿಯೆಗಳನ್ನು ಹೀಗೆ ಭಗವಂತ ತನ್ನ ಜ್ಞಾನ ಆನಂದ ಮೊದಲಾಗಿರ್ತಕ್ಕಂಥ ಅನಂತ ಗುಣಗಳನ್ನು ಕೂಡ ಬಿಂಬಮೂರ್ತಿ ಮೊದಲಾಗಿರ್ತಕ್ಕಂಥ ಅನಂತ ರೂಪಗಳನ್ನು ಸೃಷ್ಟಿ ಸಂಹಾರ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಮೊದಲಾಗಿರ್ತಕ್ಕಂಥ ಅನಂತ ಕ್ರಿಯೆಗಳನ್ನು ಜೀವರ ಸ್ವರೂಪಯೋಗ್ಯತೆಯಂತೆ ಸ್ವಲ್ಪ ಸ್ವಲ್ಪವೇ ಅವರಿಗೆ ಅಭಿವ್ಯಕ್ತಿ ಮಾಡಿ ತೋರಿಸ್ತಾನೆ ಭಗವಂತ ಪೂರ್ತಿ ಮಾಡಲ್ಲ ಯಾಕೆ ಅಂತಂದರೆ ಪೂರ್ತಿ ಅನ್ನೋದೇ ಇಲ್ಲ ಅನಂತ ಪರಮಾತ್ಮನ ಗುಣ ರೂಪ ಕ್ರಿಯೆ ಎಲ್ಲವೂ ಕೂಡ ಅನಂತ ನೋಡುವವನ ಶಕ್ತಿಗೆ ಪರಮಾತ್ಮ ಈ ಸಾಕ್ಷಾತ್ಕಾರವನ್ನು ತೋರಿಸ್ತಾನೆ ಹೀಗೆ ತೋರಿಸ್ಬೇಕು ಅಂತ ಆದರೆ ಭಗವಂತ ಭಕ್ತಿ ಜ್ಞಾನ ಕರ್ಮಕ್ಕೆ ಒಂದೇ ಒಲಿಯೋದೇ ಹೊಯ್ತೋ ಅದನ್ನು ಬಿಟ್ಟರೆ ನಮಗೆ ಅವನನ್ನು ಒಲಿಸ್ಕೊಳ್ಳಿಕ್ಕೆ ಅನ್ಯ ಮಾರ್ಗ ಅನ್ನೋದಿಲ್ಲ ಅನ್ನೋ ದೃಷ್ಟಾಂತದ ಮೂಲಕ ಇಲ್ಲಿ ದೀಪದ ದೃಷ್ಟಾಂತದ ಇದ್ದದಾಸು ನಮಗೆ ಅವನ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಯಾವ ರೀತಿಯಾಗಿ ಜೀವ ಮಾಡ್ಕೋಬೇಕು ಅನ್ನೋ ಮಾರ್ಗದರ್ಶನವನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣೆ